ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಪಂಚಭೂತಗಳಲ್ಲಿ ಅವುಗಳ ಗುಣ ಧರ್ಮಗಳಾಗಿರ್ತಕ್ಕಂಥ ಪಂಚ ತನ್ಮಾಂತ್ರಗಳಲ್ಲಿ ವ್ಯಾಪ್ತಿಯ ಭಗವಂತನ ವ್ಯಾಪ್ತಿಯನ್ನು ತಿಳಿಸಿದರು ಈ ಪದ್ಯದಲ್ಲಿ ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಆಯಾ ಇಂದ್ರಿಯಗಳ ಅಭಿಮಾನಿ ದೈತ್ಯರು ಅದೈದು ಹೆಸರಿನಿಂದ ಇರ್ತಾರೆ ಅವರಲ್ಲೂ ಕೂಡ ಭಗವಂತ ವ್ಯಾಪ್ತನಾಗಿದ್ದು ಜೀವರಿಂದ ನಾನಾ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಅವರವರ ಯೋಗ್ಯತಾನುಸಾರ ಮಾಡಿಸ್ತಾನೆ ಅಂತ ತಿಳಿಸ್ತಾರೆ ಶ್ರವಣನೇ ನಗ್ರಾಣ ತ್ವಗ್ರ ಸೈವುಗಳಲ್ಲೂ ತತ್ಪತಿಗಳೊಳಗೆ ಪ್ರವಿತ ತನು ತಾನಾಗಿ ಕೃತಿಪತಿ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತಿಯನ್ನು ತಿಳಿಸದಲೇ ಶ್ರವಣ ನಯನ ಗ್ರಹಣ ತ್ವಕ್ ರಸ ಇವುಗಳನ್ನು ಪಂಚ ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಇದು ಪಂಚ ಕರ್ಮೇಂದ್ರಿಯಗಳು ಈ ಹತ್ತು ಇಂದ್ರಿಯಗಳಲ್ಲೂ ಇರ್ತಾನೆ ಭಗವಂತ ತದ್ಗುಣಗಳಲ್ಲಿ ಆ ಇಂದ್ರಿಯಗಳಿಂದ ಆಗ್ತಕ್ಕಂಥ ಕಾರ್ಯಗಳಲ್ಲಿ ತತ್ ಪತಿಗಳೊಳಗೆ ಆಯಾ ಇಂದ್ರಿಯಾಭಿಮಾನಿ ದೇವತೆ ಮತ್ತು ದೈತ್ಯರು ಒಂದೊಂದು ಇಂದ್ರಿಯಕ್ಕೂ ಆ ಅಭಿಮಾನಿ ದೈತ್ಯರೂ ಇರ್ತಾರೆ ಅಭಿಮಾನಿ ದೇವತೆಗಳು ಇರ್ತಾರೆ ಅದೇ ಅದೇ ಹೆಸರಿನಿಂದ ಇರ್ತಾರೆ ಅವರೊಳಗೆ ಪ್ರವೀತನೋ ತಾನಾಗಿ ತಾನು ವಿಶೇಷವಾಗಿ ವ್ಯಾಪ್ತನಾಗಿದ್ದು ಕೃತಿಪತಿ ಕೃತಿಪತಿಯಾಗಿರ್ತಕ್ಕಂಥ ಪ್ರತ್ಯುಮ್ನ ವಿವಿಧ ಕರ್ಮವ ಮಾಡಿ ಮಾಡಿಸಿ ಜೀವನ ಸ್ವರೂಪಯೋಗ್ಯತೆಯಂತೆ ಅನೇಕ ಕರ್ಮಗಳನ್ನು ಮಾಡಿಸ್ತಾನೆ ಸಂಸಾರಕ್ಕೆ ಕಾರಣನಾಗಿ ತಿರುಗಿಸಿತಿಯನ್ನು ತಿಳಿಸದಲೇ ಜೀವರಿಗಿಷ್ಟೆಲ್ಲ ಕರ್ಮದ ನಿಮಿತ್ತ ಜನ್ಮ ಬಂದು ಕೂಡ ಅಂತರ್ಯಾಮಿಯಾಗಿ ತಾನೇ ಇದ್ದು ಜೀವನ ಸುರುಪಯೋಗ್ಯತೆಯಂತೆ ಕರ್ಮಗಳನ್ನು ಮಾಡಿಸ್ತಾ ಇದ್ದೀನಿ ಅಂತ ತಿಳಿಸೋದೇ ಇಲ್ಲ ಪ್ರವೀತಥ ಅಂದರೆ ಪ್ರಕೃಷಯ ವಿಶೇಷವಾಗಿ ವ್ಯಾಪ್ತನಾಗಿರ್ತಕ್ಕಂಥವನು ತ ತಥ ಪ್ರವಿತ ವಿತಥ ಇದೆಲ್ಲವೂ ಕೂಡ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಶಬ್ದಗಳು ವಿಶೇಷವಾಗಿ ವ್ಯಾಪ್ತ ಅಂದರೆ ಕಾಲ ಅಥವಾ ಆಕಾಶದಂತೆ ಸುಮ್ಮನೆ ಜಡಭೂತವಾಗಿ ವ್ಯಾಪ್ತ ಅಲ್ಲ ತನ್ನ ರಕ್ಷಣೆಗೆ ಇನ್ನೊಬ್ಬರ ಆಸರೆಯನ್ನು ಅಪೇಕ್ಷೆಯನ್ನು ಬೇಡದೆ ಸ್ವತಂತ್ರವಾಗಿ ಜೀವನ ರಕ್ಷಣೆಗಾಗಿ ಭಗವಂತ ವ್ಯಾಪ್ತನಾಗಿ ಇರ್ತಾನೆ ಅವನೇ ನಿಯಾಮಕನಾಗಿರ್ತಕ್ಕಂಥವನು ನಮ್ಮ ಇಂದ್ರಿಯಗಳೆಲ್ಲ ಜಡಭೂತವಾಗಿರ್ತಕ್ಕಂಥದ್ದು ಮನಸ್ಸು ಮೊದಲಾಗಿ ಎಲ್ಲವೂ ಕೂಡ ಜಡಭೂತವಾಗಿ ಆ ಜಡಭೂತವಾಗಿರ್ತಕ್ಕಂಥ ಇಂದ್ರಿಯ ಚೈತನ್ಯದಿಂದ ತನ್ನ ತನ್ನ ಕಾರ್ಯವನ್ನು ಮಾಡಬೇಕು ಅಂತಾದರೆ ಭಗವಂತ ಅಲ್ಲಿ ವ್ಯಾಪಿಸಿದ್ದು ಪ್ರೇರಣೆ ಮಾಡಿದರೆ ಮಾತ್ರ ಕಾರ್ಯ ಸಾಧ್ಯ ಇಲ್ಲೋದ್ರೆ ಇಲ್ಲ ಜಡ ಪದಾರ್ಥಗಳು ಸ್ವತಃ ಏನು ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಒಂದು ವಸ್ತು ಇದೆ ಒಂದು ಬೀಗೆ ಅಥವಾ ಒಂದು ಮೊಬೈಲ್ ಇಲ್ಲಿದೆ ಅದು ಜಡ ಅದರಿಂದ ಕೆಲಸ ಆಗಬೇಕು ಅಂತಾದರೆ ಚೇತನ ಅದನ್ನು ಉಪಯೋಗ ಮಾಡಬೇಕು ಹಾಗೆ ಜಡಭೂತವಾಗಿರ್ತಕ್ಕಂಥ ಇಂದ್ರಿಯಗಳೊಳಗೆ ಭಗವಂತನ ವ್ಯಾಪ್ತಿ ಆದರೆ ಮಾತ್ರ ಅಲ್ಲಿದ್ದ ಕೆಲಸ ಅನ್ನೋದು ಸಾಧ್ಯ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಕೂಡ ಜಡಭೂತವಾಗಿರ್ತಕ್ಕಂಥದ್ದು ಸ್ವತಃ ಏನು ಮಾಡಲಿಕ್ಕೆ ಶಕ್ತಿ ಇಲ್ಲ ಅಲ್ಲಿ ಭಗವಂತನ ವ್ಯಾಪ್ತಿ ಆದರೆ ಮಾತ್ರ ಅದಕ್ಕೆ ಚೈತನ್ಯ ಅನ್ನೋದು ಬರುತ್ತೆ ಅದಕ್ಕೆ ಸೌಂದರ್ಯ ಬರುತ್ತೆ ಕೆಲಸ ಪ್ರಾರಂಭ ಆಗತ್ತೆ ಉದಾಹರಣೆಗೆ ಇದೊ ಅದು ಜಡ ಅದರೊಳಗೆ ಬೆಂಕಿ ಪ್ರವೇಶ ಆಯಿತು ಅಂತಾದರೆ ಅಗ್ನಿ ಪ್ರವೇಶ ಆಯಿತು ಅಂತಾದರೆ ಅದು ಒಳ್ಳೆ ಕೆಂಪು ಬಣ್ಣವನ್ನು ಪಡ್ಕೊಳ್ಳುತ್ತೆ ದಹನತ್ವ ಪಾಚಕತ್ವ ಶೋಷಕತ್ವ ಪ್ರಕಾಶತ್ವ ಎಲ್ಲ ಗುಣಧರ್ಮಗಳು ಕೂಡ ಅದರಲ್ಲಿ ಅಭಿವ್ಯಕ್ತಿ ಆಗೋದನ್ನು ಹೇಗೆ ನೋಡ್ತೀವೋ ಹಾಗೆ ಆ ಕೆಂಡ ಅದರೊಳಗೆ ಅಗ್ನಿ ಅಂದರೆ ಇದ್ರೊಳಗೆ ಅಗ್ನಿ ವ್ಯಾಪಿಸದ ಮೇಲೆ ಅದು ಅಂತ ಕರಿತೀವಿ ಅದು ಸುತ್ತಲೂ ವಿಶೇಷವಾಗಿ ವ್ಯಾಪ್ತ ಆಗಿದ್ದರಿಂದ ಆ ಕೆಂಡಕ್ಕೆ ಆ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಬಂತು ಕೆಂಡ ನಿಗಿ ಉರಿತಾ ಇದೆ ನೋಡ್ಲಿಕ್ಕೆ ಚೆನ್ನಾಗಿದೆ ಅಲ್ಲಿ ವಿಶೇಷವಾಗಿ ಪ್ರಭಿ ತಥಾ ಭಗವಂತ ವಿಶೇಷನಾಗಿ ವ್ಯಾಪ್ತನಾಗಿದ್ದರಿಂದ ಆ ಎಲ್ಲ ಗುಣಧರ್ಮಗಳ ಅಭಿವ್ಯಕ್ತಿ ಧನತ್ವ ಸುಡುವಿಕೆ ಪಾಚಕತ್ವ ಬೇಯಿಸಲು ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ಪ್ರಕಾಶತ್ವ ಬೆಳಕು ಇದೆಲ್ಲವೂ ಕೂಡ ಆ ಇದ್ದಿಲ್ಲಿನಲ್ಲಿ ಅಗ್ನಿಯ ಸನ್ನಿಧಾನದಿಂದ ಬಂತು ಹಾಗೆ ಜಡಭೂತವಾಗಿರ್ತಕ್ಕಂಥ ಇದ್ದಿಲಿನಲ್ಲೇ ಚೈತನ್ಯನಾಗಿರ್ತಕ್ಕಂಥ ಅಗ್ನಿ ಅಗ್ನಿಂತರ್ಗತನಾಗಿ ಹರಣಿಪತಿ ಪರಿಶುರಾಮ ವ್ಯಾಪ್ತನಾದರೆ ಆ ಅಗ್ನಿಯಿಂದ ಎಲ್ಲ ಕಾರ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆಯೋ ಆ ಕೆಂಡದ ಮೂಲಕ ನಾವೇನು ಬೇಕಾದ್ರೂ ಒಣಗಿಸ್ಬೋದು ಹಾಗೆ ಚ ದಹನತ್ವ ಪಾಚಕತ್ವ ಶೋಷಕತ್ವ ಪ್ರಕಾಶತ್ವ ಈ ಎಲ್ಲ ಗುಣಧರ್ಮಗಳ ಅಭಿವ್ಯಕ್ತಿ ಜಡಭೂತವಾದ ಹಿಂದಿಲಿನಲ್ಲಿ ಯಾವಾಗಾಯಿತೋ ಅಗ್ನಿ ಅಗ್ನಿಂತರ್ಗತನಾಗಿ ಹರಣಿಪತಿ ಪ್ರವೇಶ ಮಾಡಿದ್ದರಿಂದ ಪ್ರವಿತಥ ಚೆನ್ನಾಗಿ ವ್ಯಾಪಿಸಿದ್ರಿಂದ ನಿಗೆ ನಿಗೆ ಉರಿತು ಅದೇ ರೀತಿಯಾಗಿ ಜಡಭೂತವಾಗಿರ್ತಕ್ಕಂಥ ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಪರಮಾತ್ಮ ವಿಶೇಷವಾಗಿ ಪ್ರವಿತಥ ವ್ಯಾಪ್ತನಾಗಿ ಆ ವಿಷಯ ಪದಾರ್ಥಗಳ ಆಕರ್ಷಣೆ ಜೀವನಿಗೆ ಆಗುವಂತೆ ನಮ್ಮ ಮನಸ್ಸಿನಲ್ಲೂ ತಾನು ಪ್ರವೇಶ ಮಾಡಿ ಚೈತನ್ಯವನ್ನು ತಂದುಕೊಡಬೇಕು ಹಾಗೆ ಪ್ರವೀತಥ ಜ್ಞಾನೇಂದ್ರಗಳಲ್ಲಿ ವ್ಯಾಪ್ತನಾಗಿ ಜ್ಞಾನ ಕಾರ್ಯವನ್ನು ಮಾಡಿಸ್ತಾನೆ ಕಿವಿಯಿಂದ ಭಗವಂತನ ಭಗವದ್ಭಕ್ತರ ಕಥಾಶ್ರವಣವನ್ನು ಮಾಡಿಸ್ತಾನೆ ಕಣ್ಣಿನಿಂದ ಭಗವಂತನ ಭಗವದ್ ರೂಪದ ದರ್ಶನವನ್ನು ಮಾಡಿಸ್ತಾನೆ ಜೀವರ ಸ್ವರೂಪಯೋಗ್ಯತೆಯಂತೆ ಜೀವ ಸಾತ್ವಿಕನಾಗಿದ್ದರೆ ಎಲ್ಲ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಜೀವ ದುಷ್ಟ ಆಗಿದ್ದರೆ ದುಷ್ಟಕರ್ಮಗಳಲ್ಲಿ ಪ್ರವೃತ್ತಿಯನ್ನು ಮಾಡಿಸ್ತಾನೆ ಭಗವಂತ ಜೀವ ರಾಜಸ ಆಗಿದ್ದರೆ ಮಿಶ್ರ ಕರ್ಮಗಳನ್ನು ಸತ್ಕರ್ಮ ಮತ್ತು ದುಷ್ಕರ್ಮ ಎರಡರಲ್ಲೂ ಕೂಡ ಪ್ರವೃತ್ತಿಯನ್ನು ಉಂಟು ಮಾಡ್ತಾನೆ ಅದೇ ರೀತಿಯಾಗಿ ವಾಕ್ ಪಾಣಿ ಪಾದಾದಿ ಅವಯಗಳಲ್ಲಿ ಪ್ರವಿತತನೋ ಪಂಚಕರ್ಮೇಂದ್ರಿಯಗಳು ಆ ಕರ್ಮೇಂದ್ರಿಯಗಳಲ್ಲೂ ಕೂಡ ಭಗವಂತನೇ ವ್ಯಾಪ್ತನಾಗಿದ್ದರಿಂದನೇ ಎಲ್ಲ ಕಾರ್ಯ ಅನ್ನೋದು ಸಾಧ್ಯ ಮಲಮೂತ್ರಾದಿ ದ್ವಾರಗಳು ಜಡಭೂತವಾಗಿದ್ದವು ಅಲ್ಲಿ ಭಗವಂತ ಇದ್ರೆ ಕಾಲಕಾಲಕ್ಕೆ ವಿಸರ್ಜನಾದಿಗಳು ಸಾಧ್ಯ ಈ ಆಯ ಇಂದ್ರಿಯಗಳಿಂದ ಆಗ್ತಕ್ಕಂಥ ಕಾರ್ಯವನ್ನು ನಿಯಮನ ಮಾಡ್ತಕ್ಕಂಥ ಭಗವಂತ ತೇನವಿನ ತೃಣಮಪಿ ನಚಲತಿ ಆ ಇಂದ್ರಿಯಗಳ ಗುಣಧರ್ಮಗಳೇನಿದೆ ಆ ಕಾರ್ಯ ಆಗಬೇಕು ಅಂತ ಆದರೆ ಆ ಗುಣಗಳಲ್ಲೂ ಕೂಡ ಪ್ರವಿತತನ ಭಗವಂತ ಆ ಇಂದ್ರಿಯಗಳ ಎಲ್ಲ ವ್ಯಾಪಾರಗಳು ಕೂಡ ಭಗವಂತನ ಅಧೀನ ಇಂದ್ರಿಯಗಳಲ್ಲಿ ಮಾತ್ರ ಇದ್ದಾನೆ ಅಂತಲ್ಲ ಆ ಇಂದ್ರಿಯಗಳು ಮಾಡ್ತಕ್ಕಂಥ ಕೆಲಸಗಳಲ್ಲೂ ಕೂಡ ಭಗವಂತನೇ ಇದ್ದಾನೆ ನಮಗೆ ಕಿವಿಯಿಂದ ಶಬ್ದ ಕೇಳೋದಷ್ಟೇ ಅಲ್ಲ ಆ ಶಬ್ದದ ವೈವಿಧ್ಯವನ್ನು ಗುರುತಿಸಬೇಕು ಅಂತಾದರೆ ಆ ಭಗವಂತ ಆ ಜೀವರ ಇಂದ್ರಿಯ ಮನಸ್ಸಿನಲ್ಲೂ ಇದ್ದು ಆ ವೈವಿಧ್ಯವನ್ನು ಗುರುತಿಸ್ಲಿಕ್ಕೆ ಹಾಗೆ ತತ್ಪತಿಗಳೊಳಗೆ ಪ್ರವೀತ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರಿಯಾಭಿಮಾನಿ ಹಸುರರು ಅಂತ ಇಬ್ಬರೂ ಕೂಡ ಇಂದ್ರಿಯಗಳಲ್ಲಿ ಇರ್ತಾರೆ ಜೀವ ಸಾತ್ವಿಕ ಆಗಿದ್ದರೆ ಹಸುರರ ಕೈ ಮೇಲಾಗದಂತೆ ಅಲ್ಲಿರ್ತಕ್ಕಂಥ ದೇವತೆಗಳ ಕಾರ್ಭಾರ್ ನಡೆಯುವಂತೆ ಪರಮಾತ್ಮ ಪ್ರೇರಣೆಯನ್ನು ಮಾಡ್ತಾನೆ ಅವನು ತಾಮಸ ತಾಮಸಜೀವಿ ಆಗಿದ್ದ ದುಷ್ಟಜೀವಿ ಆಗಿದ್ದ ಅಂತಾದರೆ ಆಸುರರ ಕೈ ಮೇಲಾಗಿ ಅವರು ದುಷ್ಟ ಕಾರ್ಯಗಳಲ್ಲಿ ಪ್ರವೃತ್ತಿಗೆ ಏನು ಬೇಕೋ ಆ ರೀತಿಯಾಗಿ ಪ್ರೇರಣೆ ಮಾಡ್ತಾನೆ ದೇವತೆಗಳು ತಟಸ್ಥರಾಗಿರುವಂತೆ ಮಾಡ್ತಾನೆ ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ಅವ್ಯಕ್ತನಾಗಿರೋದು ಅಗೋಚರನಾಗಿರೋದು ಭಗವಂತನ ವ್ಯಾಪ್ತಿಯ ಮತ್ತೊಂದು ವಿಶೇಷ ಉದಾಹರಣೆಗೆ ಶ್ರೋತೇಂದ್ರಿಯಕ್ಕೆ ಅಭಿಮಾನಿಗಳು ಎಲ್ಲ ದಿಗ್ ದೇವತೆಗಳು ಆಮೇಲೆ ಚಂದ್ರ ಮಿತ್ರ ಯಮ ವರುಣ ಕುಬೇರ ಅಂತೆಲ್ಲ ಅದೇ ರೀತಿಯಾಗಿ ಸಾಲ್ವ ಅವನು ಹಸುರ ಅವನು ಕೇಳಬಾರದನ್ನು ಕೇಳಿಸ್ತಾನೆ ಕಣ್ಣಿಗೆ ಸೂರ್ಯ ಚಂದ್ರ ದೇವತೆ ಅಭಿಮಾನಿ ಬಾಣ ಹಸುರ ಆ ಬಾಣಾಸುರ ಅನ್ನೋನು ದುಷ್ಟ ಅಸುರ ಕೇಳಬಾರದ್ದನ್ನು ಕೇಳಿಸ್ತಿಗೆ ಹೀಗೆ ಎಲ್ಲ ಇಂದ್ರಿಯಗಳಿಗೂ ಕೂಡ ಆಯಾ ದೇವತೆಗಳು ಇದ್ದಂಗೆ ಆಯಾ ತತ್ವಾಭಿಮಾನಿ ಅಸುರರು ಕೂಡ ಇರ್ತಾರೆ ಇಂದ್ರಿಯಗಳು ಕೆಲವು ಸಲ ನಮಗೆ ಒಳ್ಳೆ ಹಿತಕರವಾಗಿರ್ತಕ್ಕಂಥ ಅನುಭವವನ್ನು ಉಂಟು ಮಾಡುತ್ತೆ ಒಳ್ಳೆಯ ಹಿತವಾಗಿರ್ತಕ್ಕಂಥ ಕರ್ಮವನ್ನು ನಮ್ಮಿಂದ ಮಾಡಿಸ್ತವೆ ಅದೇ ಇಂದ್ರಿಯಗಳು ನಮಗೆ ಅಹಿತಕರವಾದ ಅನುಭವವನ್ನು ಕೆಲವೊಮ್ಮೆ ತಂದುಕೊಡ್ತವೆ ಅಹಿತಕರವಾಗಿರ್ತಕ್ಕಂಥ ಕಾರ್ಯಗಳನ್ನು ಕೂಡ ಮಾಡುತ್ತವೆ ಯಾಕೆ ಹೀಗಾಗ್ತಾ ಇದೆ ಒಂದು ಎಲ್ಲ ಒಳ್ಳೆ ಕೆಲಸನೇ ಆಗಬೇಕು ಇಲ್ಲ ಬರೀ ಕೆಟ್ಟ ಕೆಲಸನೇ ಆಗಬೇಕು ಹೀಗೆ ವೈವಿಧ್ಯ ಯಾಕಾಗ್ತಾ ಇದೆ ಅಲ್ಲಿ ಇರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಮತ್ತು ದೈತ್ಯರೇ ಅಲ್ಲಿ ಅಭಿಮಾನಿಗಳಾಗಿರೋದ ಕಾರಣ ಅವರು ಕೂಡ ಸ್ವತಂತ್ರತ್ವೇನ ಏನೂ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರೊಳಗೆ ನಿಂತು ಪ್ರೇರಣೆ ಮಾಡ್ತಕ್ಕಂಥವನು ಭಗವಂತನೇ ತತ್ವಾಭಿಮಾನಿ ಹೆಸರರಿಗೆ ದೇವತೆಗಳು ಪ್ರೇರಣೆ ಮಾಡ್ತಾರೆ ಆ ತತ್ವಾಭಿಮಾನಿ ದೇವತೆಗಳಿಗೆ ಭಗವಂತ ಪ್ರೇರಣೆಯನ್ನು ಮಾಡ್ತಾರೆ ಅಂದರೆ ಈ ತತ್ವಾಭಿಮಾನಿ ಹೆಸರರ ಮೂಲಕ ದುಷ್ಕರ್ಮಗಳನ್ನು ಮಾಡಿಸಿದ್ರಿಂದ ದೇವತೆಗಳಿಗೆ ಪಾಪ ಬಂತ ಅಂದರೆ ಇಲ್ಲ ಪ್ರೇರಕ ಅಪಿ ದೇವ ನಮ್ ಅಂತ ತತ್ವಾಭಿಮಾನಿ ಹಸುರರಿಗೆ ಅಸಾಮರ್ಥ್ಯ ತಾವ ಕೆಟ್ಟ ಕೆಲಸ ಶಕ್ತಿ ಇಲ್ಲ ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಭಗವಂತನ ಆಗ್ನೆಯಂತೆ ಆ ದುಷ್ಟ ದೈತ್ಯರ ಒಳಗೂ ಈ ದೇವತೆಗಳೇ ಪ್ರೇರಣೆ ಮಾಡಿ ಅವರ ಸ್ವರೂಪಯೋಗ್ಯತೆಯಂತೆ ಕರ್ಮವನ್ನು ಮಾಡಿಸ್ತಕ್ಕಂಥವ್ರು ಅದನ್ನೇ ಭಗವಂತನಿಗೆ ಅವನ ಆಗ್ನೆಯಂತೆ ಸೇವಾರೂಪವಾಗಿ ಅರ ಅರ್ಪಣೆ ಹೀಗೆ ದೇವತೆಗಳೇ ತತ್ವಾಭಿಮಾನಿ ಹಸುರರೇ ಸ್ವತಂತ್ರರಲ್ಲ ಅಸ್ವತಂತ್ರ ಭಗವಂತೇ ಅವರೊಳಗೆ ವಪ್ತನಾಗಿದ್ದು ಅವರ ಸ್ವರೂಪಪೂತವಾಗಿರ್ತಕ್ಕಂಥ ಸ್ವಭಾವವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಅವರ ಮೂಲಕ ನಮ್ಮ ಇಂದ್ರಿಯಗಳಲ್ಲಿ ವ್ಯಾಪಾರ ಅನ್ನೋದು ನಮ್ಮ ಕರ್ಮ ಗುಣವಾಗಿ ನಡೀತಕ್ಕಂಥದ್ದು ಅದರಿಂದ ಭಗವಂತ ವೈಷಮ್ಯ ನೈರ್ಗುಣ್ಯ ದೋಷ ರಹಿತನೇ ಆಗಿದ್ದಾನೆ ಇಂಥ ಪರಮಾತ್ಮ ಎಲ್ಲರಿಂದನೂ ಏಕ ರೀತಿಯಾಗಿ ಕರ್ಮವನ್ನು ಮಾಡಿಸ್ತಾನ ಒಬ್ಬನೇ ಬಿಂಬ ಎದುರಿಗೂ ಪ್ರೇರಣೆ ಮಾಡ್ತಕ್ಕಂಥ ಅನ್ನುವಂಥ ಪ್ರಶ್ನೆ ಬಂದರೆ ದಾಸು ಸಂಶಯವನ್ನು ಪರಿಹಾರ ಮಾಡ್ತಾರೆ ವಿವಿಧ ಕರ್ಮವ ಮಾಡಿ ಮಾಡಿಸಿ ವಿವಿಧ ಕರ್ಮ ಅಂದರೆ ಒಂದು ರೀತಿಯಾಗಿ ಅರ್ಥ ಕಾಯಿಕ ವಾಚಿಕ ಮಾನಸಿಕ ಅಂತ ಅಥವಾ ಸಂಚಿತ ಪ್ರಾರಬ್ಧ ಆಗಾಮಿ ನಿತ್ಯ ಕರ್ಮಗಳು ನೈಮಿತ್ತಿಕ ಕರ್ಮಗಳು ಪ್ರವೃತ್ತ ಕರ್ಮಗಳು ನಿವೃತ್ತ ಕರ್ಮಗಳು ಎಲ್ಲವನ್ನು ಕೂಡ ಜೀವನ ಸ್ವರೂಪ ಯೋಗ್ಯತೆಯಂತೆ ಅನಾದಿ ಯೋಗ್ಯತ ಪೂರ್ವ ಕರ್ಮದ ಅನುಸಾರವಾಗಿ ಭಗವಂತನೇ ಮಾಡಿಸ್ತಕ್ಕಂಥವನು ಆ ಜೀವರಿಂದ ಕರ್ಮ ಮಾಡಿಸ್ಬೇಕು ಅಂತ ಬಿಂಬನಾಗಿ ತಾನೂ ಕೂಡ ಕರ್ಮವನ್ನು ಮಾಡ್ತಾನೆ ಹಂಗಾರೆ ಯಾರ್ಯಾರಲ್ಲಿ ಮಾಡ್ತಾನೆ ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರಲ್ಲೂ ನಿಯಮನ ಮಾಡ್ತಕ್ಕಂಥವರು ಭಗವಂತನೇ ಆದರೆ ಅವರು ರುಜಿಯೋಗಿಗಳು ಯಾರೋ ಬ್ರಹ್ಮ ವಾಯು ಸರಸ್ವತಿ ಮತ್ತು ಭಾರತಿ ಅವರು ಪರಶುಕ್ಲತ್ರಯರಲ್ಲಿ ಸೇರಿರ್ತಕ್ಕಂಥವರು ರುಜು ಅನಿಸ್ಕೋಬೇಕು ಅಂತಾದಾಗ ಯೋಗಸ್ಯ ವಕ್ರತಾ ನಾಮ ಕಾಮೇನ ಹರಿಪೂಜನಂ ಅಂತ ವಕ್ರಬುದ್ಧಿ ಅನ್ನೋದು ಕಿಂಚಿತ್ತೂ ಇರಬಾರದು ಆದ್ದರಿಂದ ಅವರು ಸಕಾಮಕರ್ಮವನ್ನು ಎಂದೂ ಮಾಡೋಲ್ಲ ಪಳೆಯ ಕಾಲದಲ್ಲೂ ಜ್ಞಾನ ತಿರೋಧಾನ ಇಲ್ಲ ಆದ್ದರಿಂದ ಅವರ ಮೂಲಕ ಸತ್ಕರ್ಮಗಳನ್ನೇ ಭಗವಂತ ಮಾಡಿಸ್ತಾನೆ ಇಂಥ ಬ್ರಹ್ಮವಾಯು ಮೊದಲಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಜೀವರೊಳಗಿದ್ರೂ ಕೂಡ ಅವರು ಭಗವಂತನ ಆಗ್ನೆಯಂತೆ ಆ ಜೀವನ ಯೋಗ ಯತಾನುಸಾರ ಪ್ರೇರಣೆಯನ್ನು ಮಾಡುತ್ತಾರೆ ಅದಕ್ಕೆ ಫಲವಾಗಿ ಅವರು ಭಗವಂತನಲ್ಲಿ ಜ್ಞಾನಭಕ್ತಿ ಹರೇ ತೃಪ್ತಿ ವಿನಾ ವಿಷ್ಣುರ ಪಿಕ್ವಚಿತ ಅವರು ಯಾವತ್ತೂ ಕೂಡ ಸಕಾಮವಾಗಿ ಕರ್ಮವನ್ನು ಮಾಡಿದ್ದೇ ಇಲ್ಲ ಯಾವುದೇ ಅಧಿಷ್ಠಾನದಲ್ಲಿ ಇದ್ದು ಭಗವಂತನ ಆಜ್ಞೆಯಂತೆ ಕರ್ಮವನ್ನು ಮಾಡಿದರೂ ಅವರು ಭಗವಂತನ ಅನುಗ್ರಹ ಜ್ಞಾನ ಭಕ್ತಿ ಇಷ್ಟನ್ನೇ ಕೇಳಿದ್ದು ಪ್ರವರ್ಧತಾ ಭಕ್ತಿ ರಲಂ ಕ್ಷಣೆ ಅಂತ ಕೇಳಿದಂಗೆ ಜ್ಞಾನ ಭಕ್ತಿ ಇನ್ನೂ ವೃದ್ಧಿಯಾಗಲಿ ವಿಷಯ ವೈರಾಗ್ಯ ಬರಲಿ ಅಂತ ಕೇಳ್ತಾರೆ ಹೊರತು ಪ ಬೇರೆ ಇನ್ನೇನನ್ನೂ ಕೇಳೋದಿಲ್ಲ ಸರ್ವೇಂದ್ರಿಯ ಮಯೋ ವಿಷ್ಣು ಸರ್ವ ಪ್ರಾಣೇಶು ಚ ಸ್ಥಿ ಸರ್ವನಾಭಿಧೇಯಶ್ಚ ಸರ್ವೇದೋದಿತಶ್ಚ ಸಹ ಅಂಥೇಳಿ ಆ ಎಲ್ಲ ಇಂದ್ರಿಯಗಳಲ್ಲೂ ಇರ್ತಕ್ಕಂಥವರು ಆ ತತ್ವಾಭಿಮಾನಿ ದೇವತೆಗಳ ತತ್ವಾಭಿಮಾನಿ ದೈತ್ಯರ ಅಂತರ್ಯಾಮಿಯಾಗಿ ಭಗವಂತನೇ ಎಂದೂ ಕಾಮ್ಯಕರ್ಮವನ್ನು ರುಜುಗಣಿಸ್ತಾರು ಮಾಡೋದೇ ಇಲ್ಲ ಈ ಬ್ರಹ್ಮ ವಾಯು ಅನ್ನೋದೆಲ್ಲ ಪದವಿಗಳು ಆ ಪದವಿಗಾಗಿ ಕಾಮ ಕರ್ಮ ಮಾಡಿದ್ರು ಆ ಎಲ್ಲ ಕರ್ಮಗಳನ್ನು ಮಾಡಿದ್ರಿಂದನೇ ಅವರಿಗೆ ಪದವಿ ಬಂತಲ್ವ ಅಂತ ಕೇಳಿದ್ರೆ ಆ ಪದವಿಗಳಲ್ಲಿ ಅನುಭವಿಸ್ತಕ್ಕಂಥ ಆನಂದ ಎಲ್ಲವೂ ಕೂಡ ಅವರ ಸುಖ ಪ್ರಾರಬ್ಧದ ಫಲ ಕಾಮ್ಯಕರ್ಮದ ಫಲ ಅವರು ಕಾಮ್ಯಕರ್ಮ ಮಾಡಲ್ಲ ಅಂತಂದರೆ ಅರ್ಥ ಏನು ಅಂತ ಕೇಳಿದ್ರೆ ಅವರು ಪದವಿಗಳನ್ನು ಬಯಸಿದ್ದು ವಾಯು ವಾಯುಪದವಿ ಅಥವಾ ಬ್ರಹ್ಮ ಪದವಿ ಇದನ್ನು ಅನುಭವಿಸ್ ಕೇವಲ ಸುಖವನ್ನು ಅನುಭವಿಸ್ಲಿಕ್ಕೆ ಅಂತಲ್ಲ ಕೇವಲ ಹರಿಪ್ರೀತಿಗಾಗಿ ಉದಾಹರಣೆಗೆ ಆರು ಮೂರೆ ಒಂದು ಸಾವಿರ ಮೂರೆ ಶತ ಶ್ವಾಸ ಜಪಗಳ ಮೂರು ವಿಧ ಜೀವ್ರೊಳ ಗಬ್ಜ ಕಲ್ಪ ಪರ್ಯಂತ ತಾರಚಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅದಮ ಅಪಾರ ದುಃಖಗಳಿವ ಗುರು ಸಲಹೆಮ್ಮ ಅಂತ ತ್ರಿವಿಧ ಜೀವರಲ್ಲೂ ಕೂಡ ಶ್ವಾಸೋಚ್ವಾಸ ಕಾರ್ಯವನ್ನು ಮಾಡ್ತಕ್ಕಂಥವರು ವಾಯುದೇವರು ಆ ಇಷ್ಟೆಲ್ಲೂ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಿದ್ದೇನು ಅಂತ ಹೇಳಿದರೆ ಮುಂದೆ ಬ್ರಹ್ಮ ಪದವಿ ಬರ್ತಕ್ಕಂಥವರು ಭವಿ ಬ್ರಹ್ಮರು ಅಂಥ ಈ ರೀತಿಯಾಗಿ ತಮ್ಮ ಮುಂದಿನ ಪದವಿಯನ್ನು ಅಪೇಕ್ಷೆ ಮಾಡಿದ್ದು ಕೇವಲ ಮೋಹದಿಂದ ಲೋಹದಿಂದ ಸರ್ವತಾ ಅಲ್ಲ ಕೇವಲ ಹರಿಪ್ರೀತಿಗಾಗಿ ಅದಕ್ಕೆ ಉದಾಹರಣೆಯನ್ನು ಸುಮಧ್ ವಿಜಯಕಾರ ಕೊಡ್ತಾರೆ ಶ್ರೀಮದ್ ಆಚಾರ್ಯರು ಪರಮಾನ್ನವನ್ನು ಸೇವನೆ ಮಾಡೋ ಕಾಲಕ್ಕೂ ಕೂಡ ಕೇವಲ ಹರಿ ಪ್ರೀತಿಯಾಗಲಿ ಅಂತ ಸಕಲ ಜಗದಧೀಶ ಪ್ರಿಯತ ಶೌರಿ ರೀತಮ್ ಅಂತ ಭಗವಂತನ ಆಜ್ಞೆಯಂತೆ ಈ ರೀತಿಯಾಗಿ ಅವರು ಪಾಯಸವನ್ನು ಸ್ವೀಕಾರ ಮಾಡಿದ್ರು ಅಂತ ಮಹಾಭಾರತ ಇನ್ನೊಂದು ಪ್ರಸಂಗವನ್ನು ತಿಳಿಸುತ್ತೆ ಭೀಮ್ಸೇನ್ ದೇವರು ಸಾಕ್ಷಾತ್ ಭಾರತೀ ದೇವಿನ ಪತ್ನಿ ಇದ್ರು ಕೂಡ ಹಿಡಿಂಬೆಯ ಸಂಘ ಮಾಡಿ ಘಟೋತ್ಕಜನನನ್ನು ಪಡೆದ್ರು ಅಂತೆಲ್ಲ ಕೇಳ್ತೀವಿ ಯಾಕೆ ಹೀಗೆ ಅಂದರೆ ತಮ್ಮ ಸುಖ ಭೋಗಕ್ಕಾಗಿ ವೈಯಕ್ತಿಕ ಸುಖದ ಅಪೇಕ್ಷೆಯಿಂದ ಮಾಡಿದ್ದಲ್ಲ ವೇದವ್ಯಾಸ ದೇವರು ಆಜ್ಞೆ ಮಾಡಿದ್ರು ಅಂತ ಹಿಡಿಂಬೆಯನ್ನು ಸಂಘ ಮಾಡಿ ಅಲ್ಲಿ ಘಟೋತ್ಕಚನನ್ನು ಪಡೆದಿದ್ದು ಕೇವಲ ವೇದವ್ಯಾಸದೇವರ ಆಜ್ಞೆಯೇ ಹೊರತು ಸಾಮಾನ್ಯ ಮನುಷ್ಯರಂತೆ ಕಾಮ ಅನ್ನೋದು ಸರ್ವತಾ ಭೀಮಸೇನ ದೇವರಿಗಾಗಲಿ ಆ ಪದವಿಯಲ್ಲಿರ್ತಕ್ಕಂಥವ್ರಿಗೆ ಸರ್ವತಾ ಇಲ್ಲ ಇಂತಹ ಪರಮಾತ್ಮ ವಿವಿಧ ಕರ್ಮವ ಮಾಡಿ ಮಾಡಿಸಿ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಅನೇಕ ಕರ್ಮಗಳನ್ನು ಅದು ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ದೈಹಿಕ ಕರ್ಮ ಅಥವಾ ಕಾಯಿಕ ವಾಚಿಕ ಮಾನಸಿಕ ಕರ್ಮಗಳಾಗಿರ್ಬೋದು ಹೀಗೆಲ್ಲ ಕರ್ಮಗಳನ್ನು ಕೂಡ ಮಾಡಿಸ್ತಾನೆ ಇದು ಸಂಸಾರಕ್ಕೆ ಕಾರಣವಾಗುವಂಥ ಕರ್ಮಗಳನ್ನು ಮಾಡಿಸ್ತಾನೆ ಭಗವಂತ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿ ಇಂದ್ರಿಯಗಳಿಂದ ಅವುಗಳ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳ ಮೂಲಕ ದೈತ್ಯರ ಮೂಲಕ ಬಂಧಕ ಕರ್ಮವನ್ನು ಮಾಡಿಸ್ತಾನೆ ಭಗವಂತ ಜೀವರನ್ನು ಕರ್ಮಬದ್ಧರನ್ನಾಗಿ ಮಾಡಿ ಆ ಕರ್ಮಾನುಸಾರ ನಾನಾ ಯೋನಿಗಳಲ್ಲಿ ತಿರುಗಿಸ್ತಾನೆ ಭಗವಂತ ಜೀವರು ಅಸ್ವತಂತ್ರರು ಅಸಹಾಯಕರಾಗಿ ಭಗವಂತ ಯಾವ ರೀತಿಯಾಗಿ ತಿರುಗಿಸ್ತಾನೋ ಹಾಗೆ ತಿರುಗ್ತಾರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಆ ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನು ಸ್ಥೂಲವಾಗಿ ವಿಭಾಗ ಮಾಡೋದಾದರೆ ಸ್ವೇದಜ ಉದ್ಬೀಜ ಅಂಡಜ ಮತ್ತು ಜರಾಯುಜ ಸ್ವೇದಜ ಅಂದರೆ ಬೆವರಿನಿಂದ ಹುಟ್ಟಿರ್ತಕ್ಕಂಥ ಕ್ರಿಮಿ ಕೀಟ ಇತ್ಯಾದಿಗಳು ಅಂಡಜ ಅಂದರೆ ಮೊಟ್ಟೆಯೊಡೆದು ಹೊರಗೆ ಬಂದಿರತಕ್ಕಂಥ ಒಂದು ವರ್ಗ ಉದ್ಬೀಜ ಅಂದರೆ ಭೂಮಿಯನ್ನು ಭೇದಿಸಿಕೊಂಡು ಹೊರಗೆ ಬಂದಿರತಕ್ಕಂಥ ಸಸ್ಯ ಸಂಕುಲ ಜರಾಯುಜ ಅಂತ ಅಂದರೆ ತಾಯಿಯ ಗರ್ಭದಿಂದ ಅಸಸ್ತನಿ ಮೊಟ್ಟೆಯೂ ಅಲ್ಲ ಭೂಮಿಯಿಂದ ಹೊರಗೆ ಬಂದಿದ್ದು ಅಲ್ಲ ಮನುಷ್ಯರಂತಹ ಜೀವಿಗಳು ಹೀಗೆ ಭವಕ್ಕೆ ಕಾರಣನಾಗಿ ಎಂಬತ್ನಾಲ್ಕು ಲಕ್ಷ ಯೋನಿಯನ್ ತಿರಸ್ ದುರ್ಗಸ್ಥಾನ ಭಗವಂತ ಸಂಸಾರಕ್ಕೆ ಕಾರಣೀಭೂತನಾಗ್ತಾರೆ ಅಸ್ವಾತಂತ್ರರಾಗಿರ್ತಕ್ಕಂಥ ಜೀವರು ಅಸಹಾಯಕರಾಗಿ ತಿರುಗ್ತಾರೆ ಆ ಜೀವನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೇಳಿದ್ರೆ ಜಗಳಾಡ್ತಕ್ಕಂಥ ಪರಸ್ಪರ ಅನೇಕ ಹೆಂಡಲನ್ನು ಕಟ್ಕೊಂಡ್ರೆ ಹೇಗಿರುತ್ತೋ ಆ ರೀತಿಯಾಗಿ ಇರ್ತಕ್ಕಂಥದ್ದು ಆ ಇಂದ್ರಿಯಗಳ ಇಂದ್ರಿಯಾಭಿಮಾನಿ ದೇವತೆಗಳ ದೈತ್ಯರ ಸೆಳೆತದಲ್ಲಿ ಸಿಕ್ಕಾಕ್ಕೊಂಡು ಜೀವ ಒದ್ದಾಡ್ತಾ ಇರ್ತಾನೆ ಅದಕ್ಕೆ ಭಾವಕ್ಕೆ ಕಾರಣನಾಗಿ ತಿರುಗಿಸುತ್ತೀಯನು ತಿಳಿಸದಲೆ ಅಥವಾ ಇನ್ನೊಂದು ರೀತಿಯಾಗಿ ಆಯಾ ಜೀವರಿಂದ ಪುಣ್ಯಕರ್ಮ ಪಾಪಕರ್ಮ ಈ ರೀತಿಯಾಗಿ ತಿರುಗಿಸ್ತಾ ಇರ್ತಾನೆ ಬ್ರಾಹ್ಮನ್ ಸರ್ವಭೂತಾನಿ ಯಂತ್ರಾರೂಢನಿ ಮಾಯ ಅಂತ ಒಂದು ಯಂತ್ರಕ್ಕೆ ವಿದ್ಯುತ್ತನ್ನು ಹರಿಸಿದ್ರೆ ಹೇಗೆ ಚಾಲನೆ ಆಗ್ತಾಯಿರುತ್ತೋ ಹಾಗೆ ಭಗವಂತ ನಮ್ಮೊಳಗೆ ಯಂತ್ರದಂತೆ ನಿಂತು ನಮ್ಮ ಕರ್ಮಾನುಸಾರ ಅನಾದಿ ಕರ್ಮ ಹೇಗಿರುತ್ತೋ ಅದಕ್ಕೆ ತಕ್ಕಂತೆ ತಿರುಗಿಸ್ತಾ ಇರ್ತಾನೆ ಅಥವಾ ಪುಣ್ಯ ಪಾಪ ಕರ್ಮಗಳನ್ನು ಜೀವರ ಸ್ವರುಪಯೋಗ್ಯತೆಯಂತೆ ಮಾಡಿಸಿ ಪುಣ್ಯಕರ್ಮಗಳ ಹೆಚ್ಚು ಮಾಡಿದರೆ ಸ್ವರ್ಗಕ್ಕೆ ಕಳಿಸ್ತಾನೆ ಪಾಪಕರ್ಮಗಳೇ ಹೆಚ್ಚು ಮಾಡಿದರೆ ನರಕಕ್ಕೆ ಕಳಿಸ್ತಾನೆ ಮಿಶ್ರ ಕರ್ಮಗಳನ್ನು ಮಾಡಿದರೆ ಮತ್ತೆ ಸಂಸಾರ ಭೂಲೋಕಕ್ಕೆ ಕಳಿಸ್ತಾನೆ ಜನನ ಮರಣ ಚಕ್ರದಲ್ಲಿ ಮತ್ತೆ ಮತ್ತೆ ತಿರುಗಿಸ್ತಾ ಇರ್ತಾನೆ ಇಷ್ಟೆಲ್ಲ ಒಳಗಿದ್ದ ಅವನು ಮಾಡಿದರೂ ಕೂಡ ಜೀವರಿಗೆ ಏನು ಗೊತ್ತಾಗಲ್ಲ ತಿಳಿಸದಲೆ ನಮ್ಮೊಳಗೇ ಇರ್ತಾನೆ ನಮ್ಮಿಂದ ಕರ್ಮವನ್ನು ಮಾಡಿಸ್ತಾನೆ ಇಷ್ಟೆಲ್ಲ ದೇವತೆಗಳನ್ನು ದೈತ್ಯರನ್ನು ನಮ್ಮೊಳಗೆ ಇಟ್ಟಿಯಾನೆ ಯಾವ ಪರಿಜ್ಞಾನವು ಕೂಡ ಜೀವರಿಗೆ ಬರದೇ ಇದ್ದಂಗೆ ತಿಳಿಸೋದಲೆ ಭಗವಂತ ತಿಳಿಸೋದೇ ಇಲ್ಲ ಆ ರೀತಿಯಾಗಿ ನಮಗೆ ಮಾಡ್ತಾನೆ ಆ ಇಂದ್ರಿಯಗಳು ಉದಾಹರಣೆಗೆ ಕಣ್ಣು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ವ್ಯಕ್ತಿಗಳನ್ನು ನೋಡಿದ್ರೂ ಕೂಡ ಒಬ್ಬ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳುವಿಲ್ಲ ಅವನನ್ನು ನೋಡುವ ಪ್ರಯತ್ನವನ್ನೂ ಮಾಡಿಲ್ಲ ಹೀಗೆ ತಿಳಿಸದಲೆ ಅದೇ ಸಾತ್ವಿಕನಾಗಿದ್ದರ ಜೀವ ಸತ್ಕರ್ಮಗಳನ್ನು ಮಾಡಿ ಶಾಸ್ತ್ರ ಯೋನಿತ್ವ ಶಾಸ್ತ್ರಗಳ ಮೂಲಕ ಭಗವಂತ ಒಳಗೆ ಇದ್ದಾನೆ ಅವನನ್ನು ಹುಡುಕ್ಲಿಕ್ಕೆ ಇನ್ನೆಲ್ಲೋ ಹೋಗಬೇಕು ಅಂತಿಲ್ಲ ಅನ್ನೋ ಪರಿಚಯವನ್ನು ಮಾಡಿಕೊಟ್ಟು ಅನಂತ ಉಪಕಾರ ಅನಿಮಿತ್ತ ಉಪಕಾರ ಮಾಡತಕ್ಕಂಥವನು ಭಗವಂತ ಅಂತ ತಿಳಿಸಿ ಅವನಿಂದ ಕರ್ಮಗಳನ್ನು ತಿಳಿಸಿ ಮಾಡ್ತಾನೆ ಭವಕ್ಕೆ ಕಾರಣನಾಗುವನು ಇನ್ನು ಉನ್ನತೋನ್ನತ ಉತ್ತಮವಾಗಿರ್ತಕ್ಕಂಥ ಜನ್ಮಗಳನ್ನು ಕೊಟ್ಟ ಅವನಿಗೆ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷವನ್ನು ಕೊಡಿಸ್ತಾನೆ ಭಗವಂತ ಅದನ್ನು ಉಪನಿಷತ್ ಹೇಳುತ್ತೆ ಎಲ್ಲ ಇಂದ್ರಿಯರು ಕೂಡ ಬಹಿರ್ಮುಖವಾಗಿದ್ರೂ ಕೂಡ ಜೀವನ ಬಗ್ಗೆ ತನಗೇ ತಾನು ತಿಳ್ಕೊಳ್ಳೋಕೆ ಸಾಧ್ಯ ಆಗದೆ ಇದ್ದಲ್ಲಿ ಭಗವಂತ ವ್ಯವಸ್ಥೆಯನ್ನು ಮಾಡಿಟ್ಟಿಯಾನೆ ಆ ಜೀವಿ ಸುದೀ ಅವನಿಗೆ ಸಜ್ಜನರ ಸಹವಾಸ ಮಾಡಿಸಿ ಅವರ ಮೂಲಕ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಿಸಿ ಅವನಿಗೆ ಒಳಗಿರುವ ಭಗವಂತನ ಬಗ್ಗೆ ವಿಶೇಷವಾಗಿ ತಿಳ್ಕೋಬೇಕು ಅವನಲ್ಲೇ ಅಭಿಮಾನ ಪ್ರೀತಿ ಎಲ್ಲ ಮಾಡಬೇಕು ಅನ್ನೋ ಉತ್ಕಟವಾಗಿರ್ತಕ್ಕಂಥ ಇಚ್ಛೆಯನ್ನು ಉಂಟು ಮಾಡ್ತಾನೆ ಭಗವಂತ ಹೀಗೆ ಪ್ರಭಿ ವಿಶೇಷವಾಗಿ ಪ್ರಕೃಷಣ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ ತನ್ನ ಬಗ್ಗೆ ತಾನು ತಿಳಿಸೋಲ್ಲ ಅದೇ ಜ್ಞಾನಿಗಳಿಗೆ ತಿಳಿಸ್ತಾನೆ ಭಗವಂತ ವಿಮೂಢಾ ಪಶ್ಯಂತಿ ಪಶ್ಯಂತಿ ಅಂತ ಗೀತೆ ಹೇಳಿದಂಗೆ ಜ್ಞಾನಿಗಳು ಒಳಗೆ ಭಗವಂತ ಇದ್ದಾನೆ ಅವನಿಲ್ಲದೆ ತೇನವಿನ ತೃಣಮಪ್ಪಿನ ಚಲತೆಯಂತ ಅವರು ಅನುಸಂಧಾನ ಮಾಡ್ತಾರೆ ಅಜ್ಞಾನಿಗಳಾಗಿರ್ತಕ್ಕಂಥವ್ರು ಎಲ್ಲವನ್ನು ನಾವೇ ಮಾಡ್ತೀವಿ ಅಂತ ಈ ರೀತಿಯಾಗಿ ಹೊರಡ್ತಾರೆ ಇಷ್ಟೇ ವ್ಯತ್ಯಾಸ ಹೀಗೆ ಭಗವಂತ ಒಳಗೆ ಇದ್ದು ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ತತ್ವಾಭಿಮಾನಿ ದೇವತೆಗಳಿಂದನೋ ತತ್ವಾಭಿಮಾನಿ ದೈತರಿಂದನೋ ಕಾರ್ಯವನ್ನು ಮಾಡಿಸಿ ವಿವಿಧ ಕ್ರಮ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತೀಯೋ ತಿಳಿಸದಲೆ ಅಂತ ಹೀಗೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಅಸುರರ ಅಂತರ್ಗತನಾಗಿ ಭಗವಂತನ ವ್ಯಾಪ್ತಿಯನ್ನು ವಿಶೇಷವಾಗಿ ತಿಳಿಸ್ಕೊಡ್ತಾರೆ ಶ್ರೀಕೃಷ್ಣ